ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತುಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಹಿಂದಿನ ಪದ್ಯದಲ್ಲಿ ಪಂಚರೂಪಿ ಪರಮಾತ್ಮನ ಉಪಾಸನೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಮತ್ತು ನಾರಾಯಣ ಭೋಜ್ಯ ಪದಾರ್ಥಗಳಲ್ಲಿ ಭೋಕ್ತೃವಿನಲ್ಲಿ ಮತ್ತು ಅವಕಾಶಪ್ರದ ವಾಸುದೇವ ಅಂತ ಈ ರೀತಿಯಾಗಿ ಉಪಾಸನೆ ಮಾಡಬೇಕು ಅಂತ ತಿಳಿಸಿ ಯಾರ ಈ ರೀತಿಯಾಗಿ ಸದಾ ಉಪಾಸನೆಯನ್ನು ಮಾಡ್ತಾರೋ ಅಂತಹ ಉಪಾಸಕನಿಗೆ ಫಲ ಏನು ಅಂತ ಕೇಳಿದ್ರೆ ತನ್ನ ಸಜಾತಿಯರಿಗೆ ಆಶ್ರಯದಾತ ಅಂತ ಅನಿಸ್ಕೋತಾನೆ ಅಂತ ತನ್ನ ಸಜಾತಿಯರಿಗೆ ಅಂದರೆ ತನ್ನಂತೆ ಇರ್ತಕ್ಕಂಥ ಉಳಿದವರಿಗೆ ಆಶ್ರಯ ಕೊಡ್ತಕ್ಕಂಥ ಒಂದು ವ್ಯಕ್ತಿತ್ವ ಬರ್ತಾ ಇದೆ ಇದು ವಾಸುದೇವರೂಪಿ ಪರಮಾತ್ಮನ ಅವಕಾಶಪ್ರದ ವಾಸುದೇವರೂಪಿ ಪರಮಾತ್ಮನ ಉಪಾಸನೆಯ ಫಲ ಅಂತ ತಿಳಿಸ್ತಾರೆ ತನ್ನ ಸಜಾತಿಯರೊಳಗೆ ಹೆಚ್ಚು ಸುಖಭೋಗ ಪಡಿತಾನೆ ಇದು ಸಂಕಷ್ಟನ ರೂಪಿ ಪರಮಾತ್ಮನ ಉಪಾಸನೆಯ ಫಲ ತನ್ನಂತೆ ಇರ್ತಕ್ಕಂಥವರಲ್ಲಿ ಹೆಚ್ಚು ಸುಖವನ್ನು ಇವನು ಹೊಂದಿದ್ದಾನೆ ಯಾಕೆ ಅಂದರೆ ಸಂಕಷ್ಣ ರೂಪಿ ಪರಮಾತ್ಮನ ಉಪಾಸನೆಯನ್ನು ಮಾಡಿರ್ತಕ್ಕಂಥ ಫಲ ಅಂತ ಸಂಕರ್ಷಣ ಉಪಲಕ್ಷಣೆಯ ಪ್ರದೂಮ್ನ ಅಂದರೆ ಭೋಗಿನಲ್ಲಿರ್ತಕ್ಕಂಥ ಪರಮಾತ್ಮನ ರೂಪೋಪಾಸನೆಯ ಫಲ ಅಂತ ತನ್ನ ಸಜಾತಿಯರಿಗೆ ಸುಖಭೋಗವನ್ನು ನೀಡ್ತಾನೆ ಇದು ನಾರಾಯಣ ಮತ್ತೆ ಅನಿರುದ್ಧ ರೂಪವನ್ನು ಉಪಾಸನೆ ಮಾಡಿದ್ರು ಫಲ ಅದರಿಂದ ಏನಾಯಿತು ಈ ರೀತಿಯಾಗಿ ಪಂಚರೂಪಿ ಪರಮಾತ್ಮನನ್ನು ಉಪಾಸನೆ ಮಾಡಿದಾಗ ಅದರ ಫಲವಾಗಿ ಸಜಾತಿಯರಿಗೆ ಆಶ್ರಯಕಾರಕ ಅನ್ನಿಸ್ಕೋತಾನೆ ಅಂದರೆ ಅವರಿಗಿಂತ ಉತ್ತಮತ್ವ ಅನ್ನೋದು ಬಂತು ಇದು ವಾಸುದೇವರೂಪಿ ಪರಮಾತ್ಮನನ್ನು ಉಪಾಸನೆ ಮಾಡಿದ್ದಕ್ಕೆ ಇನ್ನು ಪ್ರದ್ಯುಮ್ನ ಮತ್ತು ಸಂಕರ್ಷಣ ಭೋಕ್ತೃವಿನಲ್ಲಿರ್ತಕ್ಕಂಥ ಆ ರೂಪಗಳ ಚಿಂತನೆ ಮಾಡಿದ್ದರಿಂದ ಸಜಾತಿಯರೊಳಗೆ ಅಂದರೆ ತನ್ನಂತೆ ಇರ್ತಕ್ಕಂಥ ಇತರ ಜೀವರೊಳಗೆ ಹೆಚ್ಚಿನ ಸುಖವನ್ನು ಭೋಗ ಮಾಡ್ತಾನೆ ಅವರಿಗಿಂತ ಉತ್ತಮತ್ವ ಬಂತು ತನ್ನ ಜೊತೆಗಿರ್ತಕ್ಕಂಥ ಸಜಾತಿಯರಿಗೆ ಸುಖ ಭೋಗ ಕೊಡಬೇಕು ಅಂತಾದರೆ ಅದು ನಾರಾಯಣ ಮತ್ತು ಅನಿರುದ್ಧ ರೂಪಿ ಪರಮಾತ್ಮ ನಾನು ಸುಖವಾಗಿರಬೇಕು ನನ್ನ ಜೊತೆಗಿರೋರಿಗೂ ನನ್ನಿಂದ ಆದಷ್ಟು ಸುಖ ಕೊಡಬೇಕು ಅಂತಾದರೆ ಭೋಜ್ಯ ಪದಾರ್ಥದಲ್ಲಿರ್ತಕ್ಕಂಥ ನಾರಾಯಣ ಮತ್ತು ಅನಿರುದ್ಧ ರೂಪೆ ಪರಮಾತ್ಮನ ಉಪಾಸನೆಯ ಫಲ ಈ ರೀತಿಯಾಗಿ ವಿಶೇಷವಾಗಿ ಉಪಾಸನ ಮಾಡ್ತಕ್ಕಂಥ ಶಕ್ತಿ ಚೈತನ್ಯ ಇರೋದು ಅಂತಾದರೆ ದೇವತೆಗಳ ಇದಕ್ಕೆ ಉತ್ತಮಾಧಿಕಾರಿಗಳು ಋಷಿಗಂಧರ್ವರು ಮಧ್ಯಮಾಧಿಕಾರಿಗಳು ಮನುಷ್ಯೋತ್ತಮರು ಅಧಮಾಧಿಕಾರಿಗಳು ಸಾಮಾನ್ಯರು ಶ್ರವಣವನ್ನು ಮಾಡೋದು ಅಂತ ಈಗ ಪಂಚರೂಪಗಳನ್ನು ವಿಸ್ತಾರ ಮಾಡಿ ಯಾವ್ಯಾವ ಪದಾರ್ಥಗಳಲ್ಲಿ ಯಾವ್ಯಾವ ರೂಪದಿಂದ ಭಗವಂತ ಸನ್ನಿಹಿತನಾಗಿರ್ತಾನೆ ಅಂತ ತಿಳಿಸ್ತಾರೆ ವಾಸುದೇವ ನಾನ ಧೊಳು ನಾನಾಸು ಭಕ್ಷಿ ಸಂಕರ್ಷಣ ಕೃತೀಶ ಪರಮಾನ ಧಳುಕೃತ ದೊಳಗಿಪ್ಪ ಅನಿರುದ್ಧ ಆಸುಪರ್ಣಾಂಸ ಗನು ಸೋಪದಿ ವಾಸ ವಾನುಜ ನಾರಾಯಣನು ಸರ್ವತ್ರದಲ್ಲಿ ನೆಲೆಸಿಹನು ಭೋಜನದ ಸಂದರ್ಭದಲ್ಲಿ ಅನ್ನ ಮೊದಲಾಗಿರ್ತಕ್ಕಂಥ ಪದಾರ್ಥಗಳಲ್ಲಿ ನಿಯಾಮಕನಾಗಿ ನೆಲೆಸಿರತಕ್ಕಂಥ ಭಗವದ್ರೂಪಗಳ ಚಿಂತನೆ ಎನ್ನುವುದು ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ ಅತ್ಯಂತ ಅವಶ್ಯವಾಗಿ ಚಿಂತನೆಯನ್ನು ಮಾಡಲೇಬೇಕು ಈ ರೀತಿ ಚಿಂತನೆ ಮಾಡಿದರೆ ಫಲ ಏನು ಅಂತ ಕೇಳಿದ್ರೆ ವಿಶೇಷವಾಗಿರ್ತಕ್ಕಂಥ ಪಾಪ ಪರಿಹಾರ ಇತ್ಯಾದಿ ಎಲ್ಲ ಆಗಿ ಪ್ರವೃತ್ತಿಗೆ ಕಾರಣ ಅನಿಸೋದ್ರ ಜೊತೆಗೆ ಮಾಡಿರ್ತಕ್ಕಂಥ ಭೋಜನದ ಪ್ರಕ್ರಿಯೆಗೆ ವೈಶ್ವಾನರ ಯಜ್ಞ ಅಥವಾ ಪ್ರಾಣಾಗ್ರಿಹೋತ್ರ ಅನ್ನುವಂತಹ ವಿಶಿಷ್ಟವಾಗಿರ್ತಕ್ಕಂಥ ಅನುಸಂಧಾನದ ಫಲ ಅನ್ನೋದು ಬರ್ತಾ ಊಟ ಮಾಡಿದರೂ ಕೂಡ ಉಪವಾಸ ಮಾಡಿದರೆ ಏನೋ ಫಲ ಬರ್ತಾಯಿದೆಯೋ ಆ ರೀತಿಯಾಗಿರ್ತಕ್ಕಂಥ ಫಲ ಬರ್ತಾಯಿದೆ ಅಂತ ಈ ಪರಿಯರಲ್ಲಿ ತುಂಬ ನರ ನಿತ್ಯೋಪವಾಸಿ ನಿರಾಮಯನು ನಿಷ್ಪಾಪಿ ನಿತ್ಯ ಮಹತ್ಸು ಯಜ್ಞಗಳನ್ನು ಆಚರಿಸಿದವನು ಇಷ್ಟೆಲ್ಲ ಫಲ ಅನ್ನೋದು ಬರ್ತಾ ಅಕಸ್ಮಾತ್ ನಾವು ಈ ರೀತಿಯಾಗಿ ಉಪಾಸನೆ ಮಾಡಲ್ಲಪ್ಪ ಏನಾಗತ್ತೆ ಅಂದರೆ ಒಂದೊಂದು ಅಗಳನಲ್ಲೂ ಕೂಡ ಪಾಪವನ್ನೇ ನುಂಗದಂತೆ ಆಗತ್ತೆ ಮುಂಜತೆ ತೊಗಂಪಾಪ ಯೇ ಪಚಂತಿ ಕಾರಣಾತ್ ಹಾಗೆ ಆ ಜೀವ ತಾನು ಪಾಪವನ್ನೇ ಒಂದೊಂದು ತುತ್ತಿನಲ್ಲೂ ಒಂದೊಂದು ಅಗಳಿನಲ್ಲೂ ಕೂಡ ತಿಂತಾನೆ ಅದಕ್ಕೂ ಅದು ಮುಂದೆ ನರಕಕ್ಕೆ ಅನ್ನ ತಮಸ್ಸಿಗೆ ಕಾರಣ ಆಗ್ತಾ ಇದೆ ಅಂತ ತಿಳಿಸ್ತಾರೆ ಪರಮಾತ್ಮ ನಾನಾ ರೂಪಗಳಿಂದ ನಾನಾ ಪದಾರ್ಥಗಳಲ್ಲಿದ್ದರೂ ಕೂಡ ಅಭೇದ ಚಿಂತನೆ ಅಷ್ಟೆಲ್ಲ ಮಾಡಲಿಕ್ಕೆ ಶಕ್ಯ ಇಲ್ಲ ಅಂತಾದರೆ ಮೂಲೇಶ ನಾರಾಯಣನು ಸರ್ವತ್ರದಲ್ಲಿ ನೆಲೆಸಿಹನು ಇಷ್ಟನ್ನು ಚಿಂತನೆ ಮಾಡಿ ಆದರೂ ಭೋಜನವನ್ನು ನಡೆಸ್ರಿ ಅಂತ ಆದೇಶವನ್ನು ಮಾಡ್ತಾರೆ ಅಷ್ಟೇ ಚಿಂತನೆ ಮಾಡಿ ಉಪಾಸನೆ ಮಾಡಿದ್ರೆ ಆಮೇಲೆ ಪ್ರಪ್ರತ್ಯೇಕವಾಗಿ ಪದಾರ್ಥಗಳಿರ್ತಕ್ಕಂಥ ಭಗವದ್ ರೂಪ ಭಕ್ತೃವಿನಲ್ಲಿರ್ತಕ್ಕಂಥ ಭಗವದ್ ರೂಪ ಇತ್ಯಾದಿ ಎಲ್ಲ ಚಿಂತನೆಯನ್ನು ಕೂಡ ಭಗವಂತ ಆಮೇಲೆ ಅನುಗ್ರಹಿಸ್ತಾನೆ ಮೂಲೇಶ ನಾರಾಯಣನು ಸರ್ವತ್ರದಲ್ಲಿ ನೆಲೆಸಿಹನು ಅಂತ ಮೂಲೇಶ ಅಂಥೇಳಿ ನಮ್ಮ ಹೃದಯದಲ್ಲಿ ಅಷ್ಟದಳದಿಂದ ಯುಕ್ತವಾಗಿರ್ತಕ್ಕಂಥ ಒಂದು ಕಮಲ ಇದೆ ಆ ಕಮಲದ ಮಧ್ಯದಲ್ಲಿ ಬಿಂಬಮೂರ್ತಿಯಾಗಿ ಪರಮಾತ್ಮ ಅಗ್ರೇಶ ಮೂಲೇಶ ಪ್ರಾದೇಶ ಅಂತ ಮೂರು ರೂಪಗಳಿಂದ ಅಲ್ಲಿದ್ದಾನೆ ನಾವು ಉಣ್ಣೋದನ್ನೆಲ್ಲ ಉರ್ಧದಲ್ಲಿರ್ತಕ್ಕಂಥ ವೈಶ್ವಾನರೂಪಿ ಪರಮಾತ್ಮ ತಾನೇ ಅದನ್ನು ಪಚನ ಮಾಡಿ ಅದರ ರಸವನ್ನು ಬಿಂಬ ರೂಪದಿಂದ ಸ್ವಾಕ್ಯರಸವನ್ನು ತಾನು ಸ್ವೀಕಾರ ಮಾಡಿ ಅಪ್ರಾಕೃತವಾಗಿರ್ತಕ್ಕಂಥ ಅವರಿ ಯೋಗ್ಯವಾಗಿರ್ತಕ್ಕಂಥ ರಸವನ್ನು ದೇವತೆಗಳಿಗೂ ಉಣಿಸಿ ಪ್ರಾಕೃತ ರಸವನ್ನು ಜೀವರಿಗೆ ಮನುಷ್ಯರಿಗೆ ಉಣಿಸಿ ಅವರಿಗೆ ಸತ್ಕರ್ಮಗಳಿಗೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ಪ್ರವೃತ್ತಿ ಮಾಡಸ್ತಾನೆ ಭಗವಂತ ತಾನು ಉಣ್ಣೋದು ಅಂತಾದರೆ ಅದು ಪ್ರತಿಬಿಂಬನಾಗಿರ್ತಕ್ಕಂಥ ಜೀವನಿಗೆ ಉಣಿಸೋದಕ್ಕಾಗಿ ಮಾತ್ರ ನಾವು ಭೋಗದ ಅಪೇಕ್ಷೆಯಿಂದ ನಾನಾ ರೀತಿಯಾಗಿರ್ತಕ್ಕಂಥ ಭೋಜನವನ್ನು ಮಾಡ್ತೀವಿ ಆದರೆ ಪರಮಾತ್ಮನಿಗೂ ಹೀಗೆ ಇವತ್ತು ಈ ಭಕ್ಷ್ಯವನ್ನು ತಿನ್ನಬೇಕು ನಾಳೆ ಮತ್ತೇನೋ ಊಟ ಮಾಡಬೇಕು ಅಂತ ನಮ್ಮಂತೆ ಅವನಿಗೂ ಅಪೇಕ್ಷೆ ಇದೆಯಾ ಅಂತಂದರೆ ಸರ್ವತಾ ಅಲ್ಲ ಪ್ರತಿಬಿಂಬರಾಗಿರ್ತಕ್ಕಂಥ ಜೀವರಿಗೋಸ್ಕರ ತಾನು ಭೋಗ ಮಾಡ್ತಾನೆ ಹೊರತು ಅದು ಸ್ವಾಖ್ಯರಸವನ್ನು ನಮಗೆ ಉಣಿಸಿದಂಥ ಪ್ರಾಕೃತ ರಸ ಭೋಗ ಸರ್ವತಾ ಅಲ್ಲ ಹಾಗಾದರೆ ಯಾವ್ಯಾವ ಪದ ಪದಾರ್ಥದಲ್ಲಿ ಯಾರ್ಯ ಇರ್ತಿತ್ತು ಅಂದರೆ ವಾಸುದೇವನು ಅಂತ ಮಾಯೇಳ್ ಅನ್ನಗತಃ ಅಂತ ಮಾಯಾಪತಿ ಆಗಿರ್ತಕ್ಕಂಥ ವಾಸುದೇವ ಅನ್ನದಲ್ಲಿ ನಿಯಾಮಕನಾಗಿರ್ತಕ್ಕಂಥ ಭಗವದ್ ಅನ್ನ ಅಂತಲೇ ಕರೆಸ್ಕೋತಾನೆ ತದ್ರೂಪ ತದಾಕಾರ ತತ್ತ ಶಬ್ದ ವಾಚ್ಯನಾಗಿ ಅನ್ನದಲ್ಲಿದ್ದು ಅನ್ನ ಅಂತಲೇ ಕರೆಸ್ಕೋತಾನೆ ಭಗವಂತ ಉಣ್ಣುವ ಪದಾರ್ಥ ಆಗಿದ್ದರಿಂದ ಅನ್ನ ಈ ರೀತಿಯಾಗಿ ಅದರೊಳಗೆ ಅನ್ನ ಅನ್ನೋ ಹೆಸರಿನಿಂದನೇ ಭಗವಂತ ಇರ್ತಾನೆ ತಾನೇ ಭೋಜನ ಪ್ರಕ್ರಿಯೆಯನ್ನು ನಡೆಸ್ಕೊಡೋನಾದ್ದರಿಂದ ಆ ವಾಸುದೇವನೆ ಆ ಅನ್ನ ಅಂಥೇಳಿ ಹೀಗೆ ಅನ್ನ ಶಬ್ದಕ್ಕೆ ಎರಡು ಅರ್ಥಗಳು ಅಂದರೆ ಭೋಜ್ಯ ಪದಾರ್ಥಗಳೊಳಗೂ ಇರ್ತಾನೆ ಅಲ್ಲಿದ್ದು ಅನ್ನ ಅಂತ ಕರ್ಸ್ ಕರೆಸ್ಕೊತಾನೆ ಭೋಕ್ತೃಮಿಗೆ ಶಕ್ತಿಪ್ರಧಾನಾಗಿ ಇರ್ತಾನೆ ಅಲ್ಲಿ ಇದ್ದು ಅನ್ನ ಅಂತ ಕರೆಸ್ಕೊತಾನೆ ಭಗವಂತ ಮುಂದಿನ ಸಂಧಿಗಳಲ್ಲಿ ತಿಳಿಸ್ತಾರೆ ಅನ್ನ ಅನ್ನದ ಅನ್ನದ ಅನ್ನಮಯ ಅನ್ನ ಎಲ್ಲವೂ ಕೂಡ ಭಗವಂತನೇ ಅಂತ ತಿಳಿಸ್ತಾರೆ ಈಗ ವಾಸುದೇವರೂಪಿ ಪರಮಾತ್ಮನೇ ಅನ್ನಂತರ್ಗತರಾಗಿ ಇರ್ತಾನೆ ಇಲ್ಲಿ ಅನ್ನ ಅಂತ ಹೇಳಿದ್ರೆ ಭಕ್ಷ್ಯ ಭೋಜ್ಯ ಲೇಹ್ಯ ಪೇಯ ಅಂತ ನಾಲ್ಕು ರೀತಿ ಚತುರ್ವಿಧವಾಗಿರ್ತಕ್ಕಂಥ ಅನ್ನಗಳು ಷಡ್ರಸಗಳಿಂದ ಯುಕ್ತವಾಗಿರ್ತಕ್ಕಂಥದ್ದು ಅಂತ ಆ ರೀತಿಯಾಗಿ ತೊಗೋಬಾರ್ದು ಅಲ್ಲಿ ಬೇರೆ ಬೇರೆಯಾಗಿ ಸಂಕರ್ಷಣ ಮೊದಲಾಗಿರ್ತಕ್ಕಂಥ ರೂಪಗಳ ಉಪಾಸನೆಯನ್ನು ಮುಂದೆ ಹೇಳ್ತಾರೆ ಇಲ್ಲಿ ಅಕ್ಕಿ ಅಥವಾ ಗೋಧಿಯ ಅನ್ನ ತ್ವರಾಗಿ ಆಯಾ ಪ್ರಾಂತದಲ್ಲಿ ಯಾವುದನ್ನು ಪ್ರಧಾನವಾಗಿ ಬಳಸ್ತಾರೋ ಆ ಅನ್ನ ಅಂತ ಈ ರೀತಿಯಾಗಿ ಆ ಅನ್ನದಲ್ಲಿ ಅನ್ನಗತನಾಗಿ ಮಾಯಾಪತಿ ವಾಸುದೇವ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ನಾನಾ ಸುಭಕ್ಷರಿ ಸಂಕರ್ಷಣ ಜಯಾಪತಿ ಸಂಕರ್ಷಣ ಹೋಳಿಗೆ ಮಂಡಿಗೆ ಬದಲಾಗಿರ್ತಕ್ಕಂಥ ನಾನಾ ಭಕ್ಷ್ಯಗಳಲ್ಲಿ ಇರ್ತಕ್ಕಂಥದ್ದು ಭಕ್ಷಂ ವಾಯುರ್ ಜಗತ್ಪತೇಹೇ ಅಂತ ಭಕ್ಷ್ಯಗಳನ್ನು ಸಿದ್ಧ ಮಾಡಿ ತಂದೆ ತಾಯಿಗಳಾಗಿರ್ತಕ್ಕಂಥ ಜಯಾಪತಿ ಜಯ ಮತ್ತು ಪರಮಾತ್ಮನಿಗೆ ಅರ್ಪಣೆ ಮಾಡತಕ್ಕಂಥವರು ವಾಯುದೇವರು ಆದ್ದರಿಂದ ನಾನಾ ಭಕ್ಷಗಳಲ್ಲಿ ಸಂಕರ್ಷಣ ನಾನಾ ಸುಭಕ್ಷ್ಯ ಅಂತ ಸು ಅಂತ ವಿಶೇಷಣ ಕೊಡ್ತಾರೆ ಸು ಅಂದರೆ ಅನಿಷಿದ್ಧವಾಗಿರ್ತಕ್ಕಂಥ ಸೂರುಚಿ, ರುಚಿರ ಸುಗಂಧ ಶುಚಿ ಅಂಥೇಳಿ ಭ ಭೋಜನ ಪದಾರ್ಥಗಳಲ್ಲಿ ಇರಬೇಕಾಗಿರ್ತಕ್ಕಂಥ ನಾಲ್ಕು ಗುಣಧರ್ಮಗಳು ಸುರುಚಿ ಅಂದರೆ ಒಳ್ಳೆ ರುಚಿಕಟ್ಟಾಗಿರಬೇಕು ರುಚಿರ ಅಂದರೆ ನೋಡಲಿಕ್ಕೆ ಮನೋಹರವಾಗಿರಬೇಕು ಯಾವ ಪದಾರ್ಥ ಇದೆಯೋ ಅದು ಆ ಆಕಾರ ಆ ಬಣ್ಣದಿಂದನೇ ಇರಬೇಕು ಹೋಳಿಗೆ ಹೋಳಿಗೆ ಅಂತೇ ಇರಬೇಕು ಮೈಸೂರು ಪಾಕ್ ಮೈಸೂರು ಪಾಕ್ ಥರವೇ ಇರಬೇಕು ಅಂದರೆ ರುಚಿ ಇದೆ ಆದರೆ ಆಕಾರ ಸರಿ ಇಲ್ಲ ಅಂದರೆ ಅಲ್ಲಿ ಸನ್ನಿಧಾನ ವಿಶೇಷ ಹೆಚ್ಚಿಲ್ಲ ಆದ್ದರಿಂದ ಸುರುಚಿ ಅಂದರೆ ಒಳ್ಳೆ ರುಚಿಕಟ್ಟಾಗಿ ಇರಬೇಕು ರುಚಿ ಇರೋ ಅಂದರೆ ಮನೋಹರವಾಗಿರಬೇಕು ಸುಗಂಧ ಇರಬೇಕು ಸುರುಚಿ ರುಚಿರ ಸುಗಂಧ ಶುಚಿ ಒಳ್ಳೆಯ ಸುವಾಸನಾ ಭರಿತವಾಗಿ ಇರೋದ್ರ ಜೊತೆಗೆ ಶುಚಿಯಾಗಿ ಇರಬೇಕು ಹೀಗೆ ಆ ಎಲ್ಲ ಗುಣಧರ್ಮಗಳನ್ನು ಹೊಂದಿರತಕ್ಕಂಥ ಭೋಜ್ಯ ಪದಾರ್ಥಗಳಲ್ಲಿ ಭಗವಂತ ಇರ್ತಾನೆ ಈ ಸುಅನ್ನ ವಿಶೇಷಣವನ್ನು ಎಲ್ಲ ಪದಾರ್ಥಕ್ಕೂ ಕೂಡ ಸೇರಿಸ್ಕೋಬೇಕು ಕೃತೀಶ ಪರಮಾನ್ನದಳು ಕೃತಿಪತಿಯಾಗಿರ್ತಕ್ಕಂಥ ಪ್ರದ್ಯುಮ್ನ ಕೃತಿದೇವಿಯ ಜೊತೆಗೆ ಪರಮಾನ್ನದಲ್ಲಿ ಇರ್ತಾನೆ ಪರಮಾನ್ನ ಭಾರತೀತು ಕುರಿಯಾತ್ ಪರಮಾನ್ನವನ್ನು ತನ್ನ ಪತ್ಯಂತರ್ಗತರಾಗಿರ್ತಕ್ಕಂಥ ವಾಯುದೇವರ ಜೊತೆಗೆ ತಮ್ಮ ತಂದೆ ತಾಯಿಗಳಾಗಿರ್ತಕ್ಕಂಥ ಆ ಕೃತಿ ಮತ್ತು ಪ್ರದ್ಯುಮ್ನರಿಗೆ ಸಮರ್ಪಣೆ ಮಾಡತಕ್ಕಂಥವಳು ಭಾರತೀ ದೇವಿ ಪರಮಾನ್ನಕ್ಕೆ ಅಭಿಮಾನಿಯೂ ಹೋದು ಪರಮಾನ್ನವನ್ನು ಸಿದ್ಧ ಮಾಡ್ತಕ್ಕಂಥವಳು ಕೂಡ ಭಾರತೀಚಕುರ್ಯ ಭಾರತೀ ದೇವಿನೇ ಅಂತ ಅದಕ್ಕೆ ಮುಖ್ಯ ಪ್ರಾಣನ ಮನೆಯಲ್ಲಿ ಭಾರತೀ ದೇವಿಯಾಗ ಇಕ್ಕಿಬಡಿಸಿದ ರಸಾಯನವ ಸಕ್ಕರೆಗೂಡಿದ ಪಾಯಸ ಸವಿಯುವ ರಕ್ಕಾಸ ವೈರಿಯ ಹಸಗೆಬ ಬಾಂತ ಲಕ್ಷ್ಮೀ ಶೋಭಾನದಲ್ಲಿ ವಾದರಾಜಂಗೆ ಪರಮಾನ್ನವನ್ನ ಪತ್ಯಂತರ್ಗತನಾಗಿರ್ತಕ್ಕಂಥ ತನ್ನ ತಂದೆ ತಾಯಿಗಳಿಗೆ ಅಂಥೇಳಿ ಈ ರೀತಿಯಾಗಿ ಅದನ್ನು ನಿವೇದನೆ ಮಾಡ್ತಕ್ಕಂಥವರು ಭಾರತೀ ದೇವಿ ಘೃತದೊಳಗಿಪ್ಪ ತುಪ್ಪದಲ್ಲಿ ನಿಯಾಪಕರಾಗಿ ಅನಿರುದ್ಧ ರೂಪಿ ಪರಮಾತ್ಮ ಇರ್ತಾನೆ ಅನಿರುದ್ಧ ಅನ್ ಆ ಶಬ್ದವನ್ನು ಹೇಳೋ ಕಾಲಕ್ಕೆ ಅನ ಚೇಷ್ಟಾಯಾಮ್ ಅಂತ ಅಂದರೆ ವಾಯುದೇವರು ವಾಯುದೇವರ ಉಪಾಸಕರು ಅವರಿಂದ ವೃದ್ಧನಾಗುತ್ತಾನೆ ಅಂದರೆ ಭಕ್ತಿ ಪಾಶಗಳಿಂದ ಬದ್ಧನಾಗ್ತಾನೆ ಭಗವಂತ ಅಂತ ಅಲ್ಲಿ ಅನಿರುದ್ಧ ರೂಪಿ ಪರಮಾತ್ಮನೇ ಘೃತಸ್ಥನಾಗಿ ಇರ್ತಾನೆ ಘೃತ ಪ್ರತೀಕ ಅಂಥೇಳಿ ತುಪ್ಪದ ಅಭಿಮಾನಿ ಅಂತಾದರೆ ಸಾಕ್ಷಾತ್ ಲಕ್ಷ್ಮೀದೇವಿ ಅಂಥೇಳಿ ಆದ್ದರಿಂದ ಘೃತರಿಂದ ಅನ್ನವನ್ನು ಶುದ್ಧಿ ಮಾಡೋದು ಅದನ್ನೇ ಅಭಿಗಾರ ಅಂತ ಈ ರೀತಿಯಾಗಿ ಹೇಳ್ತಕ್ಕಂಥದ್ದು ಅಂತಹ ಘೃತದಲ್ಲಿ ಶಾಂತಿಪತಿ ಅನಿರುದ್ಧ ರೂಪಿ ಪರಮಾತ್ಮ ಅಲ್ಲಿ ಸನ್ನಿಹಿತನಾಗಿರ್ತಾನೆ ಇನ್ನು ತವ್ವೆಯಲ್ಲಿ ಆ ಸುಪರ್ಣಾಂ ಸುಗನು ಸೂಪದೇ ಅಂತ ತವ್ವೆಯಲ್ಲಿ ಸುಪರ್ಣ ಅಂತಾದರೆ ಗರುಡ ಗರುಡನ ಅಂಶ ಅಂದರೆ ಹೆಗಲು ಹೆಗಲ ಮೇಲೆ ಗಾ ವ್ಯಾಪ್ತನಾಗಿರ್ತಕ್ಕಂಥವ್ನು ಅಂದರೆ ಗರುಡ ವಾಹನಾಗಿರ್ತಕ್ಕಂಥ ಪರಮಾತ್ಮ ಸೂಪದಿ ತವ್ಯ ಒಳಗಿರ್ತಾನೆ ಅಂತ ಸೂಪಾಭಿಮಾನಿ ಗರುಡ ಶ್ರೀಧರ ಸ್ತತ್ವದೇವತಾ ಪಂಚರಾತ್ರಾಗಮದಲ್ಲಿ ತಿಳಿಸ್ತಾರೆ ತವ್ಯೆಯಲ್ಲಿ ಅಭಿಮಾನಿಯಾಗಿ ಗರುಡ ಗರುಡ ಶ್ರೀಧರ ಈ ಕೇಶವಾದಿ ಇಪ್ಪತ್ನಾಲ್ಕು ಏನು ಚತುರ್ವಿಂಶತಿ ರೂಪಗಳು ಅಂಥೇಳಿ ಆ ಚತುರ್ವಿಂಶತಿ ರೂಪಗಳಲ್ಲೇ ಈ ಭೋಜನ ಪ್ರಕರಣದಲ್ಲಿ ಕ್ರಮವಾಗಿ ಹೇಳ್ತಾ ಹೋಗಿದ್ದಾರೆ ಆದ್ದರಿಂದ ಇಲ್ಲಿ ಗರುಡವಾಹನಾಗಿರ್ತಕ್ಕಂಥ ಶ್ರೀಧರ ಅಂತ ಇಲ್ಲಿ ಹೇಳ್ತಾರೆ ಗರುಡವಾಹನ ಶ್ರೀಕೃಷ್ಣ ಅಂತೂ ಹೇಳ್ತಾರಲ್ಲ ಅಂತ ಕೇಳಿದ್ರೆ ಶ್ರೀಕೃಷ್ಣನೂ ಹೌದು ಬುಧ ಸ್ವಾದೋದಕ ಪತಿ ಅಂತ ಶ್ರೀಕೃಷ್ಣ ಚತುರ್ವಿಂಶತಿ ರೂಪಾಂತರ್ಗತ ರೂಪ ಸ್ವಾದೋದಕದಲ್ಲಿ ನಿಯಾಮಕನಾಗಿ ಅಲ್ಲಿರ್ತಾನೆ ಅಂತ ಇಲ್ಲಿ ಸುಪರ್ಣಾಂಶಗನು ಸೂಪದಿಂದ ಶ್ರೀಧರ ಸ್ತತ್ವದೇವತ ಅಂಥೇಳಿ ಪಂಚರಾತ್ರ ಆಗಮ ತಿಳಿಸತ್ತೆ ಹಾಗೆ ಗರಡ ಅಂತರ್ಗತನಾಗಿ ಶ್ರೀಧರ ರೂಪಿ ಪರಮಾತ್ಮ ಸೂಪದಿ ಅಂದರೆ ತೊಬೆಯಲ್ಲೇ ಇರ್ತಾನೆ ಅಂತ ವಾಸವಾನುಜ ಶಾಖದಳು ಶಾಖ ಅಂದರೆ ತರಕಾರಿಗಳು ನಿಷಿದ್ಧ ಅಲ್ಲದೇ ಇರತಕ್ಕಂಥ ವಿಹಿತವಾಗಿರ್ತಕ್ಕಂಥ ಏನು ತರಕಾರಿ ಇದೆ ಶಾಖಗಳಿದೆ ಅಲ್ಲಿ ವಾಸವಾನುಜ ಇಂದ್ರ ಜ ಇಂದ್ರ ಉಪೇಂದ್ರ ರೂಪಿ ಪರಮಾತ್ಮ ಅಲ್ಲಿ ಸನ್ನಿಹಿತನಾಗಿರ್ತಾನೆ ಅಂತ ಪಂಚರಾತ್ರ ಆಗಮದಲ್ಲಿ ಫಲಶಾಖದ ಅಭಿಮಾನಿ ಪ್ರಾಣದೇವರು ಅಂಥೇಳಿ ಅವನಿಗೆ ನಿಯಾಮಕನಾಗಿರ್ತಕ್ಕಂಥ ರೂಪ ಅಂದರೆ ಉಪೇಂದ್ರ ಅಂತ ತಿಳಿಸ್ತಾರೆ ಆದ್ದರಿಂದ ಇಲ್ಲಿ ಉಪೇಂದ್ರ ವಾಸವಾನುಜ ಅಂತ ತಿಳಿಸ್ತಾರೆ ಮೂಲೇಶ ನಾರಾಯಣನು ಸರ್ವತ್ರದಲ್ಲಿ ಈ ಫಲಶಾಖ ಪತ್ರಶಾಖಾ ಅಂತ ಎರಡು ರೀತಿಯಾಗಿ ಸೊಪ್ಪು ಮತ್ತು ತರಕಾರಿ ಅಂಥೇಳಿ ಆ ಎಲ್ಲ ಕಡೆಗೂ ಕೂಡ ವಾಸವಾನುಜ ಉಪೇಂದ್ರ ರೂಪಿ ಪರಮಾತ್ಮ ಇರ್ತಾನೆ ಅಂತ ತಿಳ್ಕೊಬೇಕು ಉಪೇಂದ್ರ ಮತ್ತು ವಾಮನ ಈ ರೀತಿಯಾಗಿ ಹೇಳೋವಂಥದ್ದು ಮೂಲೇಶ ನಾರಾಯಣನು ಸರ್ವತ್ರದಲ್ಲಿ ನೆಲೆಸಿಹನು ಎಲ್ಲ ಭೋಜ್ಯ ಪದಾರ್ಥಗಳಲ್ಲಿ ಅಂದರೆ ವಿಹಿತವಾಗಿರ್ತಕ್ಕಂಥ ಪದಾರ್ಥಗಳಲ್ಲಿ ಇರ್ತಕ್ಕಂಥ ಪಂಚರೂಪಾಂತರ್ಗತನಾಗಿರ್ತಕ್ಕಂಥ ಪರಮಾತ್ಮನಿಗೆ ಹೃದಯ ಕಮಲವಾಸಿ ಬಿಂಬಮೂರ್ತಿ ಮೂಲೇಶನ ಜೊತೆಗೆ ಅಭೇದ ಚಿಂತನೆ ಅಂತ ಈ ರೀತಿಯಾಗಿ ಅನುಸಂಧಾನವನ್ನು ಮಾಡಬೇಕು ಹೀಗೆ ಆ ಪದಾರ್ಥಗಳಲ್ಲಿರ್ತಕ್ಕಂಥ ಭಗವದ್ ರೂಪಕ್ಕೂ ಅಂದರೆ ಭೋಜ್ಯ ಪದಾರ್ಥಗಳಲ್ಲಿ ಇರ್ತಕ್ಕಂಥ ಭಗವದ್ ಆ ಭೋಗರು ಯಾರಿದಾನೋ ಅವನೋ ಅಥವಾ ಪಾಕಕರ್ತರು ಅವನಲ್ಲಿರ್ತಕ್ಕಂಥ ಭಗವದ್ ರೂಪಕ್ಕೂ ಐಕ್ಯ ಚಿಂತನೆಯನ್ನು ಮತ್ತು ಅದನ್ನು ನಿವೇದನೆ ಮಾಡಲಿಕ್ಕೆ ಇಟ್ಕೊಂಡಿರ್ತಕ್ಕಂಥ ಪ್ರತಿಮಾ ಸಾಲಿಗ್ರಾಮ ಏನಿದೆಯೋ ಅಲ್ಲೇ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವದ್ ರೂಪಕ್ಕೂ ಕೂಡ ಐಕ್ಯ ಚಿಂತನೆ ಅಂತ ಹೀಗೆ ಪ್ರತ್ಯೇಕವಾಗಿ ಪದಾರ್ಥಗಳಲ್ಲಿ ಉಪಾಸನೆ ಕಷ್ಟ ಅನಿಸಿದ್ರೆ ಮೂಲೇಶ ನಾರಾಯಣನು ಸರ್ವತ್ವದಲ್ಲಿ ಅಂತ ಈ ರೀತಿಯಾದರೂ ಉಪಾಸನೆಯನ್ನು ಮಾಡ್ರಿ ಅಂತ ತಿಳಿಸ್ತಾರೆ ಶ್ರೀಕೃಷ್ಣ